ಈಗ ಭೋಜನ ಪದಾರ್ಥಗಳಲ್ಲಿ ಯಾವ್ಯಾವ ಪದಾರ್ಥಗಳಲ್ಲಿ ಯಾವ್ಯಾವ ಭಗವದ್ ರೂಪವನ್ನು ಚಿಂತನೆ ಮಾಡಬೇಕು ಅಂತ ತಿಳಿಸ್ತಾರೆ ಅನ್ನಮಾನಿ ಶಶಾಂಕನಳು ಕಾರುಣ್ಯ ಸಾಗರ ಕೇಶವನು ಪರಮಾನ್ನದಳು ಭಾರತಿಯು ನಾರಾಯಣನು ಭಕ್ಷದಳು ಸೊನ್ನಗದೆರನು ಮಾಧವನು ಶ್ರುತಿಸನ್ನುತ ಶ್ರೀ ಲಕ್ಷ್ಮೀ ಘೃತದಳು ಮಾನ್ಯಗೋವಿದಾಂಬಿದನು ಇರುತಿಪ್ಪನೆಂದು ಅನ್ನಾಭಿಮಾನಿ ಶಶಾಂಕ ಅಂದರೆ ಚಂದ್ರನಲ್ಲಿ ಇರ್ತಾನೆ ಕಾರುಣ್ಯ ಸಾಗರನಾಗಿರ್ತಕ್ಕಂಥ ಕೇಶವನು ಚಂದ್ರಾಂತರ್ಗತ ಕೇಶವ ಅಂತ ಅನ್ನದಲ್ಲಿ ಚಿಂತನೆ ಪರಮಾನದಲ್ಲಿ ಭಾರತೀ ದೇವಿ ಅವಳಲ್ಲಿ ನಾರಾಯಣ ರೂಪಿ ಭಕ್ಷ್ಯದಲ್ಲಿ ಸೊನ್ನಗಧೀರ ಸೊನ್ನ ಅಂದರೆ ಬಂಗಾರ ಸೊನ್ನಗಧೀರ ಅಂದರೆ ಬಂಗಾರದಂಥ ಕದಿರ್ ಕಿರಣವನ್ನು ಹೊಂದಿರುವಂತಹ ಉದಿಸುವ ಸೂರ್ಯ ಅದಕ್ಕೆ ಅಭಿಮಾನಿ ಅವನಲ್ಲಿ ಮಾಧವ ಶ್ರುತಿ ಸಣ್ಣ ಶ್ರೀಲಕ್ಷ್ಮೀ ಘೃತದಲ್ಲಿ ಅಭಿಮಾನಿನಿ ಅವಳಲ್ಲಿ ಮಾನ್ಯನಾಗಿರ್ತಕ್ಕಂಥ ಗೋವಿಂದ ಹೀಗೆ ಬೇರೆ ಬೇರೆ ರೂಪಗಳಿಂದ ಭಗವಂತ ನೈವೇದ್ಯ ಪದಾರ್ಥಗಳಲ್ಲಿ ಇರ್ತಾನೆ ಇದು ಪಂಚರಾತ್ರದಲ್ಲಿ ಹೇಳಿರುವಂಥ ವಿಚಾರ ಅನ್ನಾಭಿಮಾನಿ ಚಂದ್ರಸ್ತು ವಿಚಿಂತ್ಯ ಕೇಶವಪರ ಭಾರತೀ ಪರಮಾನಸ್ಥ ದೇವೋ ನಾರಾಯಣ ಪ್ರಭು ಭಕ್ಷೇಶು ಸೂರ್ಯೋ ಅಧಿಷ್ಠಾತ ವಿಚಿತ್ಯಸ್ತತ್ರ ಮಾಧವ ಘತಾಭಿಮಾನಿನಿ ಲಕ್ಷ್ಮೀರ್ ಗೋವಿಂದ ಸ್ತತ್ರ ದೇವತಾ ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ದಂಗೆ ರಸೋಹಂ ಮಕ್ಸು ಕೌಂತ್ಯಯ ಅನ್ನುವಂತೆ ಅನ್ನರಸವೂ ಕೂಡ ಭಗವಂತನಿಗೆ ಪ್ರಿಯ ಅನ್ನದಲ್ಲಿ ಚಂದ್ರ ಅನ್ನರಸವನ್ನ ರಸವನ್ನು ಭಗವಂತನಿಗೆ ಅರ್ಪಣೆಯನ್ನು ಮಾಡ್ತಾನೆ ತಾನೂ ಅವನಿಗೆ ಅನ್ನವೇ ಆಗಿದ್ದರಿಂದ ತನ್ನ ಸ್ವರೂಪಾನಂದ ಭಕ್ತಿರಸಗಳನ್ನು ಭಗವಂತನಿಗೆ ಅರ್ಪಣೆಯನ್ನು ಮಾಡ್ತಾನೆ ಇದು ಸೋತ್ತಮರ ದ್ವಾರ ಹೊರತು ನೇರವಾಗಿ ಅಲ್ಲ ಮಹಾಲಕ್ಷ್ಮಿ ಪರ್ಯಂತ ಸೋತ್ತಮರು ಅನ್ನ ಇದೇ ರೀತಿಯಾಗಿ ಭಗವಂತನಿಗೆ ಅರ್ಪಣೆ ಮಾಡ್ತಾರೆ ಇದು ಸಮನ್ವಯ ಉಪಾಸನೆ ಅಂತ ಕರೀತಾರೆ ಇದನ್ನು ಮಾಡುವವರು ಜೀವನ್ಮುಕ್ತ ಈ ರೀತಿಯಾಗಿ ಉಪಾಸನೆಯನ್ನು ಮಾಡ್ತಕ್ಕಂಥವರು ಭೂಮಿಯಲ್ಲೇ ಕೂಡ ಜೀವನ್ಮುಕ್ತರು ಅಂತ ಇಂದ ಧ್ಯಾನ ಪ್ರಕ್ರಿಯೆಯ ಸಂಧಿಯಲ್ಲಿ ತಿಳಿಸಿದ್ದಾರೆ ಇಲ್ಲಿಂದ ಇಪ್ಪತ್ತೊಂದನೇ ಪದ್ಯ ತನಕ ಹದಿನಾಲ್ಕರಿಂದ ನೈವೇದ್ಯ ಪದಾರ್ಥಗಳಾಗಿರ್ತಕ್ಕಂಥ ಅನ್ನ ಪರಮಾನ್ನ ಬಕ್ಷ ಗುರುತ ಮೊದಲಾಗಿರ್ತಕ್ಕಂಥ ಅಭಿಮಾನಿ ದೇವತೆಗಳನ್ನು ಅಲ್ಲಿ ಇರುವಂತಹ ಭಗವದ್ ರೂಪಗಳನ್ನು ಕೂಡ ತಿಳಿಸ್ತಾರೆ ಅನ್ನಾಭಿಮಾನಿ ಚಂದ್ರ ಅನ್ನ ಬೆಳ್ಳಗಿರೋದೇ ಇದಕ್ಕೆ ಸೂಚಕ ಅಂತ ಅನ್ನ ಸಾಮಾನ್ಯವಾಗಿ ಅಕ್ಕಿಯ ಅನ್ನ ಅಂತ ಅರ್ಥ ಇದ್ದರೂ ತಿನ್ನುವ ಪದಾರ್ಥ ಅಂತ ಅರ್ಥ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದನ್ನು ಪ್ರಧಾನವಾಗಿ ಉಪಯೋಗ ಮಾಡ್ತಾರದ್ರಿಂದ ಅದಕ್ಕೆ ಅನ್ನ ಅಂತ ಭಾರತೀ ದೇವಿ ಪರಮಾನ್ನದ ಅಭಿಮಾನಿ ಪರಮಾನ್ನಕ್ಕೆ ಭೂರಿಭೋಜನದಲ್ಲಿ ವಿಶೇಷವಾಗಿರ್ತಕ್ಕಂಥ ಪ್ರಾಶಸ್ತ್ಯ ಮಹಾಲಕ್ಷ್ಮೀ ದೇವಿ ಘೃತಾಭಿಮಾನಿ ಘೃತ ಪ್ರತೀಕ ಅವಳಿಗೆ ಹೆಸರು ಇನ್ನು ಗೋವಿಂದ ನಾಮಕ ಭಗವಂತ ಇರೋದ್ರಿಂದ ಅದು ಹೋಮ ಕಾರ್ಯಕ್ಕೆ ಅತ್ಯಗತ್ಯವಾಗಿರ್ತಕ್ಕಂಥ ದ್ರವ್ಯ ಸ್ವಾಹ ಅಂದರೆ ತನ್ನದನ್ನೇ ಸ್ವೀಕರಿಸೋನು ಭಗವಂತ ಅಂತ ಅರ್ಥ ಈ ಅರ್ಥವನ್ನು ಶ್ರೀಮದ್ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ ಸ್ವೀಯಂ ಸ್ವೀಕುರುತೆ ಯಸ್ಮಾತ್ ಸ್ವಾ ಇತ್ಯುಕ್ತೋ ಜನಾರ್ದನ ಹಾ ಅಂತ ಸೊನ್ನ ಗದಿರ ಸೊನ್ನ ಅಂದರೆ ಸುವರ್ಣ ಬಂಗಾರ ಹೊನ್ನು ಕದಿರ್ ಅಂದರೆ ಕಿರಣ ಅಂತ ಹೊಂಗಿರಣನಾಗಿರ್ತಕ್ಕಂಥ ಸೂರ್ಯ ಅಂತ ಅರ್ಥ ಹೀಗೆ ಅನ್ನಾಭಿಮಾನಿಯಾಗಿರ್ತಕ್ಕಂಥ ಚಂದ್ರನಲ್ಲಿ ಕೇಶವ ಪರಮಾನದಲ್ಲಿ ಭಾರತೀದೇವಿ ಅಂತರ್ಗತ ನಾರಾಯಣ ಸೂರ್ಯ ಸೂರ್ಯಾಂತರ್ಗತ ಮಾದವ ತುಪ್ಪದಲ್ಲಿ ಮಹಾಲಕ್ಷ್ಮೀ ದೇವಿ ಅವರೊಳಗೆ ಗೋವಿಂದ ನಾಮಕ ಭಗವಂತ ಈ ರೀತಿಯಾಗಿ ನೆಲೆಸಿದಾನೆ ಅಂತ ತಿಳಿಸ್ತಾರೆ ಮುಂದೆ ಭಕ್ಷ್ಯದಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಸನ್ನಿದಾನ ಅಂತ ತಿಳಿಸ್ತಾರೆ ಕ್ಷೀರಮಾನಿ ಸರಸ್ವತಿ ಜಗತ್ಸಾರ ವಿಷ್ಣುನ ಚಿಂತಿಸುವುದು ಸರೋರು ಹಾಸನ ಮಂಡಿಗೆಯುಳು ಇರುತಿಪ್ಪ ಮಧು ವೈರಿ ಮಾರುತನು ನವನೀತದಳು ಸಂಪ್ರೇರ ಕತ್ರಿವಿಕ್ರಮನು ಧರಿಯೋಳು ವಾರಿನಿಧಿ ಚಂದ್ರಮ್ಮನೊಳಗೆ ವಾಮನನು ಕ್ಷೀರಾಭಿಮಾನಿ ಸರಸ್ವತಿ ಅಲ್ಲಿ ಜಗತ್ಸಾರನಾಗಿರ್ತಕ್ಕಂಥ ವಿಷ್ಣುವನ್ನು ಚಿಂತನೆ ಮಾಡಬೇಕು ಮಂಡಿಗೆಯೊಳಗೆ ಕಮಲಾಸನ್ನಾಗಿರ್ತಕ್ಕಂಥ ಬ್ರಹ್ಮದೇವರು ಅಲ್ಲಿ ಮಧುಸೂದನ ರೂಪ ಬೆಣ್ಣೆಯಲ್ಲಿ ವಾಯುದೇವರು ನವನೀತ ಅಲ್ಲಿ ತ್ರಿವಿಕ್ರಮ ಮೊಸರಿನಲ್ಲಿ ವರುಣ ಚಂದ್ರ ಅವರೊಳಗೆ ವಾಮನರೂಪಿ ಭಗವಂತ ನಿಯಾಮಕರಾಗಿ ಇರ್ತಾರೆ ಜಗತ್ಸಾರ ಅಂದರೆ ಜಗತ್ತಿಗೆ ಪ್ರಧಾನನಾದವನು ಅಂತ ರಸ ಸಾರೋ ಅಂತ ರಸ ಸಾರೋ ಸರ್ವೇ ಪರ್ಯಾಯವಾಚಕ ಅಂತ ಭಗವಂತ ರಸ ಅನ್ನೋದು ಸುಪ್ರಸಿದ್ಧ ರಸೋ ವಯಸಃ ಕ್ಷೀರಾಭಿಮಾನಿ ಸರಸ್ವತಿ ಆದ್ದರಿಂದಲೇ ಗೋಕ್ಷೀರಕ್ಕೆ ಸಕಲ ಪೇಯ ಪದಾರ್ಥಗಳಲ್ಲೂ ಅಗ್ರಸ್ಥಾನ ಬ್ರಹ್ಮದೇವರು ಮಂಡಿಗೆಗೆ ಅಭಿಮಾನಿ ದೇವತೆಗಳಾಗಿರೋದ್ರಿಂದ ಮಂಡಿಗೆಯನ್ನು ರಾಜಭಕ್ಷ ಅಂತ ಕರೀತಾರೆ ಬೆಣ್ಣೆಯಲ್ಲಿ ವಾಯುದೇವರಿರೋದ್ರಿಂದಲೇ ಶ್ರೀಕೃಷ್ಣ ಮಾರುತನು ನವನೀತದಳು ಪಂಚರಾತ್ರದಲ್ಲಿ ಯಾವ್ಯವ ಪದಾರ್ಥದಲ್ಲಿ ಹರಿಯರ ಅಭಿಮಾನಿ ದೇವತೆಗಳು ಅಂತ ತಿಳಿಸಿದಾರೋ ಅದನ್ನೇ ಯಥಾವತ್ತಾಗಿ ತರ್ಜೀಮೆ ಮಾಡಿ ಕನ್ನಡದಲ್ಲಿ ಆಯಾ ಪದಾರ್ಥಗಳಲ್ಲಿ ಅಭಿಮಾನಿ ದೇವತೆಗಳು ಅವರಂತರ್ಯಾನಿಯಾಗಿ ಭಗವದ್ ವಿಚಾರವನ್ನ ವಿಚಾರವನ್ನು ಹೇಳಿರುವಂಥದ್ದು ಸರಸ್ವತಿ ಕ್ಷೀರನಿಷ್ಠ ವಿಷ್ಣುಂ ತತ್ರ ವಿಚಿತ್ತಯೇತ್ ಚತುರ್ಮುಖೋ ಮಂಡಮಾನಿ ವಿಚಿಂಚೋ ಮಧುಸೂದನಃ ನವನೀತಂ ವಾಯುದೇವ್ಯಂ ಚಿಂತ್ಯಸ್ತತ್ರ ತ್ರಿವಿಕ್ರಮಃ ದಧಿಸ್ತೌ ಸೋಮವರುಣೌ ವಾಮನಸ್ತತ್ರ ದೇವತಾ ಮುಂದೆ ತೌವೇ ತರಕಾರಿ ಹಣ್ಣು ಇಲ್ಲಿ ಅಭಿಮಾನಿಗಳನ್ನೇ ಯಾವ ರೀತಿಯಾಗಿ ಚಿಂತನೆ ಮಾಡಬೇಕು ಅಂತ ಗರುಡ ಸೂಪಕ್ಕೆ ಮಾರಿ ಶ್ರೀ ದೇವನು ಪತ್ರಶಾಖಕ್ಕೆ ವರನೆನಿಪ ಮಿತ್ರಾಕ್ಕೆ ಮಿತ್ರಾಕ್ಯ ಸೂರ್ಯ ಋಷಿಕಪನ ಮೂರ್ತಿ ಉರಗರಾಜನು ಪರಸು ಶಾಖಕ್ಕೆ ಪದ್ಮನಾಭನ ಸ್ಮರಿಸಿ ಪುಂಜಿಸುತ್ತಿಹರು ಬಲ್ಲಭರೆಲ್ಲ ಕಾಲದಲ್ಲಿ ಟೊವೆಗೆ ಗರುಡ ಅಭಿಮಾನಿ ಸೂಪ ಅಂದರೆ ಸೊವೆ ಅವನಲ್ಲಿ ಶ್ರೀಧರ ಸೊಪ್ಪಿನ ತರಕಾರಿಗೆ ವರ ಮಿತ್ರನಾಮಕ ಸೂರ್ಯ ಅವನು ದ್ವಾದಶ ಸೂರ್ಯರಲ್ಲಿ ಒಬ್ಬ ಅವನಲ್ಲಿ ಹೃಷಿಕೇಶಮ ಮೂರ್ತಿ ಪರಮಾತ್ಮ ಹಣ್ಣು ತರಕಾರಿಗೆ ಅಧಿಪತಿ ಎನಿಸುವವನು ಶೇಷ ಅವನಲ್ಲಿ ಪದ್ಮನಾಭ ರೂಪಿ ಪರಮಾತ್ಮ ಹೀಗೆ ಎಲ್ಲ ಕಾಲದಲ್ಲಿ ಜ್ಞಾನಿಗಳು ಈ ರೀತಿಯಾಗಿ ಸ್ಮರಣೆಯನ್ನು ಮಾಡಿ ಅಭಿಮಾನಿ ದೇವತೆಗಳು ಅವರಂತರ್ಗತ ಭಗವದ್ ರೂಪಗಳ ಚಿಂತನೆಯನ್ನು ಮಾಡಿ ಭೋಜನ ಯಜ್ಞವನ್ನು ಮಾಡ್ತಾನೆ ಸೂಪಾಭಿಮಾನಿ ಗರುಡಃಃ ಶ್ರೀಧರಸ್ತತ್ವ ದೇವತ ಮಿತ್ರಸ್ತು ಪತ್ರಶಾಖಾ ನಾಂ ಹೃಷಿಕೇಶಸ್ತು ದೇವತ ಶೇಷಸ್ತು ಫಲಶಾಕೇಶು ಪದ್ಮನಾಬಸ್ತು ದೇವತಾ. ಮುಂದಿನ ಪದ್ಯದಲ್ಲಿ ಆಮ್ಲ ಅನಾಮ್ಲ ಸಕ್ಕರೆ ಬೆಲ್ಲ ಅವುಗಳಲ್ಲಿರುವಂಥ ಅಭಿಮಾನಿ ದೇವತೆಗಳು ಮತ್ತು ಭಗವದ್ ರೂಪಗಳ ಚಿಂತನೆ ಗೌರಿ ಸರ್ವಾಮ್ಲಸ್ಥಳೆ ನಿಪಳು ಶೌರಿ ದಾಮೋದರನ ತಿಳಿಯುವುದು ಗೌರಿಪ ಅನಾಮ್ಲಸ್ಥ ಸಂಕರ್ಷಣನ ಚಿಂತಿಪುದು ಸಾರ ಶರ್ಕರ ಗುಡದೊಳಗೆ ವೃತ್ತಾದಿ ಋತಿಹ ವಾಸುದೇವನ ಸೂರಿಗಳು ದೇನಿಪರು ಪರಮಾದರದಿ ಸರ್ವತ್ರ ಪಾರ್ವತೀ ದೇವಿ ಗೌರಿ ದೇವಿ ಅಂದರೆ ಪಾರ್ವತಿದೇವಿ ಸರ್ವ ಆಮ್ಲಸ್ಥಳ ನಿಪ್ಪಳು ಅಂದರೆ ಎಲ್ಲ ಹುಳಿ ಪದಾರ್ಥಗಳಲ್ಲಿ ಅಭಿಮಾನಿ ದೇವತೆಯಾಗಿ ಇರ್ತಾಳೆ ಅಲ್ಲಿ ಭಗವಂತನ ದಾಮೋದರ ರೂಪ ಚಿಂತನೆಯನ್ನು ಮಾಡಬೇಕು ಹುಳಿ ಇಲ್ಲದೇ ಇರತಕ್ಕಂಥ ಸಿಹಿ ಪದಾರ್ಥಗಳಲ್ಲಿ ಗೌರಿಪತಿಯಾಗಿರ್ತಕ್ಕಂಥ ರುದ್ರದೇವರ ಅಭಿಮಾನಿ ರುದ್ರಾಂತರ್ಗತ ಸಂಕರ್ಷನ ಅಲ್ಲಿ ಚಿಂತಿಪುದು ಗುಡದೊಳಗೆ ಸಿಹಿಯ ಸಾರಭೂತವಾಗಿರ್ತಕ್ಕಂಥ ಸಕ್ಕರೆ ಮತ್ತು ಬೆಲ್ಲಗಳಲ್ಲಿ ವೃತ್ರ ವೈರಿ ಆಗಿರ್ತಕ್ಕಂಥ ಇಂದ್ರ ಅಭಿಮಾನಿ ದೇವತೆ ವೃತ್ರ ಅರಿ ಋತಿಹ ವೃತ್ತ ಹರಿ ಅಂದರೆ ವೃತ್ತನಿಗೆ ಶತ್ರು ಆಗಿರ್ತಕ್ಕಂತಹ ಇಂದ್ರ ಅಭಿಮಾನಿ ದೇವತೆ ಆ ಇಂದ್ರ ಅಂತರ್ಗತ ವಾಸುದೇವರೂಪಿ ಪರಮಾತ್ಮ ಇರ್ತಾನೆ ಹೀಗೆ ಸರ್ವತ್ರ ಜ್ಞಾನಿಗಳು ಪರಮಾಧಾರದಿಂದ ಧ್ಯಾನವನ್ನು ಮಾಡ್ತಾರೆ ಪಂಚರಾತ್ರದಲ್ಲಿ ಗೌರಿ ಸರ್ವಾಮ್ಲ ವಸ್ತುಸ್ಥ ತತ್ರ ದಾಮೋದರ ಸ್ಮೃತಃ ಅನಾಮ್ಲ ದ್ರವ್ಯಗೋ ರುದ್ರಶ್ಚಿಂಚಂಕರ್ಷಃಪರ ಶರ್ಕರ ಗುಡಪಃಃ ಶಕ್ರೋ ವಾಸುದೇವಸ್ತು ತತ್ರಗ ಅಂತ ತಿಳಿಸ್ತಾರೆ